ಮಗಳ ಮದುವೆ ಇದಾದ ಎರಡು ವರ್ಷಗಳ ಅನಂತರ ವೆಂಕಟರಾಮ ಭಟ್ಟರ ಮನೆಯಲ್ಲಿ ಅವರ ಮಗಳ ಮದುವೆ ನಡೆಯಿತು ನಾಲ್ಕು ದಿನ ವೈದಿಕ ವಿಜೃಂಭಣೆಯಿಂದ ನಡೆಯಿತು ಸೊಗಸಾದ ಭೋಜನ ಗಂಧ ಪುಷ್ಪ ತಾಂಬೂಲ ವಿನಿಯೋಗದಲ್ಲಿ ಕೊರತೆಯೇನು ಇರಲಿಲ್ಲ ಆ ಸಂದರ್ಭದಲ್ಲಿ ಅವರ ಶಿಷ್ಯಕೋಟಿಗೆ ಸೇರಿದ ನಟುವರು ತಮ್ಮ ಸೇವೆ ನಡೆಯಬೇಕೆಂದು ಕುತೂಹಲಪಟ್ಟರು ಆದರೆ ನೇರವಾಗಿ ಬಟ್ಟರವರಲ್ಲಿ ಈ ಮಾತು ಹೇಳಲು ಅವರಿಗೆ ಹೆದರಿಕೆ ಸಂಕೋಚ ಈ ಕಾರಣದಿಂದ ಅವರು ತಮ್ಮ ಸಂಕಲ್ಪವನ್ನು ನನ್ನ ತಂದೆಗೆ ತಿಳಿಸಿ ಆತ ಗುರುಗಳ ಅನುಮತಿಯನ್ನು ಸಂಪಾದಿಸಬೇಕೆಂದು ಸೂಚಿಸಿದರು ವೆಂಕಟರಾಮ ಭಟ್ಟರಿಗೆ ನನ್ನ ತಂದೆಯ ಮಾತಿನಲ್ಲಿ ತುಂಬಾ ವಿಶ್ವಾಸವೆಂದು ಅವರು ತಿಳಿದುಕೊಂಡಿದ್ದರು ನನ್ನ ತಂದೆಯವರ ಮಾತಿಗೆ ಕಿವಿ ಜೋಲು ಹಾಕಿದರು ಅದರಂತೆ ಗುರುಗಳಲ್ಲಿ ಭಿನ್ನಯಿಸಿದಾಗ ವೇದಮೂರ್ತಿಗಳು ಎಲ್ಲಾದರೂ ಉಂಟೆ ನಾನು ಶುದ್ಧ ವೈದಿಕರು ನಾವು ಶುದ್ಧ ವೈದಿಕರು ಇದೆಲ್ಲ ಸಾಹುಕಾರರು ಲೌಕಿಕರು ಮಾಡಿಕೊಳ್ಳಬಹುದಾದ ಏರ್ಪಾಟು ಇಲ್ಲಿ ಏನಿದ್ದರೂ ಶಾಸ್ತ್ರ ಕರ್ಮವೆಷ್ಟೋ ಅಷ್ಟೇ ತಾಫೆ ಗೀಫೆ ನಮ್ಮ ಸಂಪ್ರದಾಯವಲ್ಲ ಎಂದುಬಿಟ್ಟರು ಸಭಾಪೂಜೆ ಆ ಮದುವೆಯ ಸಂದರ್ಭದ ಇನ್ನೊಂದು ಸಂಗತಿ ನನ್ನ ನೆನಪಿನಲ್ಲಿ ದೃಢವಾಗಿ ನಿಂತಿದೆ ಮದುವೆಯ ಮಾರನೆಯ ದಿವಸ ಸಭಾಪೂಜೆ ಊರಿನ ಪ್ರಮುಖರು ವರ್ತಕರು ಜಮೀನುದಾರರು ಸರ್ಕಾರದ ಅಧಿಕಾರಿಗಳು ನೂರು ಮಂದಿ ನೆರೆದಿದ್ದರು ಅವರ ಜೊತೆಗೆ ಬಂದು ಬಳಗ ವೈದಿಕ ಗೋಷ್ಠಿ ಎಲ್ಲ ಸೇರಿತ್ತು ಮಧ್ಯಾನ ಸುಮಾರು ನಾಲ್ಕು ಗಂಟೆ ಸಭೆ ಪ್ರಾರಂಭವಾಗುತ್ತಲೇ ವೆಂಕಟರಾಮ ಭಟ್ಟರು ಭಟ್ಟರ ಶಿಷ್ಯರು ಏಳೆಂಟು ಮಂದಿ ಅಲ್ಲಿ ಇಲ್ಲಿ ಎದ್ದು ನಿಂತರು ವೇದೋಕ್ತವಾಗಿ ದಂಪತಿಗಳನ್ನು ಆಶೀರ್ವದಿಸಲು ಒಬ್ಬೊಬ್ಬಾತನು ಎಡಗೈಯಲ್ಲಿ ಮಂತ್ರಾಕ್ಷತೆಯ ತಟ್ಟೆ ಹಿಡಿದು ಬಲಗೆಯಿಂದ ಒಂದಿಷ್ಟು ಅಕ್ಷತೆ ಕೈಗೆ ತೆಗೆದುಕೊಂಡಿದ್ದ ಅವರಲ್ಲಿ ಅಹಮಹ್ಮಿಕೆ ನಾನು ಮುಂದು ತಾನು ಮುಂದು ಎಂದು ಎಲ್ಲರೂ ಗುರುಗಳ ಅಪ್ಪಣೆಗಾಗಿ ಕಾಯ್ದಿದ್ದರು ವೆಂಕಟರಾಮ ಭಟ್ಟರು ಮುಗಳೂನಗೆ ನಗುತ್ತಾ ಹೇಳಿದರು ತಿಪ್ಪಯ್ಯ ನೀನು ಅವರಿಗೆ ಹೇಳು ತಿಪ್ಪ ಭಟ್ಟರು ಇಬ್ಬರಿಬ್ಬರನ್ನು ಜೊತೆ ಮಾಡಿ ನಾಲ್ಕು ಗುಂಪಿನವರು ಒಬ್ಬೊಬ್ಬರೂ ಒಂದೊಂದು ಹನಸು ಹೇಳತಕ್ಕದ್ದೆಂದು ವಿಧಿಸಿದರು ಯಾವ ಗುಂಪು ಯಾವುದು ಆಮೇಲೆ ಎಂಬುದನ್ನು ಅವರೇ ಹೇಳಿದರು ಅನಂತರ ಪ್ರಾರಂಭವಾಯಿತು ಆ ಎಂಟು ಮಂದಿಯ ಪೈಕಿ ನನಗೆ ಒಬ್ಬಾತನ ಹೆಸರು ಜ್ಞಾಪಕವಿದೆ ಆತ ನಂಗಲಿ ಗ್ರಾಮದ ಕಡೆಯ ಸೂರ್ಯನಾರಾಯಣ ಆ ಶಿಷ್ಯರು ತಮ್ಮ ಹನಸನ್ನು ಪದಕ್ರಮ ಜಠೆ ಘನ ಈ ನಾಲ್ಕು ರೂಪಗಳಲ್ಲಿ ಹೇಳಿದರು ಒಂದು ನನಗೆ ಜ್ಞಾಪಕವಿದೆ ಹ ಗಂ ಸು ಚಿ ಶುಚಿ ಷದ್ವಸು ಶುಚಿಶಾದಿತಿ ಶುಚಿ ಸತ್ ವಸುರಂತರಿಕ್ಷ ಸತ್ ನಾಲ್ಕು ತಂಡ ತಂಡಗಳ ವೇದಗಾನ ಮುಗಿಯುವ ವೇಳೆಗೆ ಸುಮಾರು ಏಳು ಗಂಟೆ ಆಗಿರಬಹುದು ಸಭಿಕರೆಲ್ಲಾ ಬೆರಗಾಗಿ ಕುಳಿತಿದ್ದರು ವೆಂಕಟರಾಮ ಭಟ್ಟರ ಮುಖ ಅವರ ಭಾರಿಯ ಮುಖ ಪ್ರಫುಲ್ಲವಾಗಿತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯು ದಂಪತಿಗಳನ್ನು ಆಶೀರ್ವದಿಸಿದ ಬಳಿಕ ವೆಂಕಟರಾಮ ಭಟ್ಟರ ಬಳಿಗೆ ಬಂದು ಎರಡು ಪಾದಗಳನ್ನು ಹಿಡಿದು ನಮಸ್ಕರಿಸಿದರು ಗುರುಗಳು ಅಂದಿನ ಆನಂದ ನೋಡಿದವರು ಅನುಭವಿಸಿದ್ದು ವರ್ಣಿಸುವುದು ಮಾತಿಗೆ ಶಕ್ಯವಿಲ್ಲ ಶ್ರೀರಾಮನು ಲಂಕೆಯನ್ನು ಜಯಿಸಿದ ದಿವಸ ಅಲೆಕ್ಸಾಂಡರನು ಜಯಗಳಿಸಿದ ದಿವಸ ಕೊಳಂಬಸ್ಸನ್ನು ಅಮೇರಿಕವನ್ನು ಕಂಡ ದಿವಸ ಎಂಥ ಆನಂದ ಪಟ್ಟಿರಬಹುದು ಅಂಥದ್ದು ನಮ್ಮ ವೆಂಕಟರಾಮ ಭಟ್ಟರ ಆನಂದ ವೇದಗುರು ಕಲಿಸಿದ ಪಾಠ ಶಿಷ್ಯರಲ್ಲಿ ಫಲಕ್ಕೆ ಬಂದದ್ದನ್ನು ಕಂಡರು ಆ ಕಾಲದ ಜನ ಇಂಗ್ಲಿಷಿನಲ್ಲಿ ಹೇಳುವಂತೆ ಅನ್ಸಫಿಸ್ಟಿಕೇಟೆಡ್ ಅತಿ ನಾಗರಿಕತೆಯನ್ನು ಕಾಣದವರು ಅತಿ ಕೃತಕವನ್ನು ಅರಿಯದವರು ಸರಳರಾಗಿದ್ದದ್ದು ಮಾತ್ರವಲ್ಲದೆ ಸರಳತೆಯು ಯುಕ್ತವೆಂದು ನಂಬಿದ್ದವರು ವೆಂಕಟರಾಮ ಭಟ್ಟರು ನನ್ನ ತಾತ ಚೇಚಣ್ಣ ಎಂದು ಭಟ್ಟರು ನನ್ನ ತಾತನನ್ನು ಚೇಚಣ್ಣ ಎಂದು ಕರೆಯುತ್ತಿದ್ದರು ಏಕವಚನದಲ್ಲಿ ನನ್ನ ತಂದೆಯನ್ನು ಸಾರಣ್ಣ ಎಂದು ಕರೆಯುತ್ತಿದ್ದರು ಮೇಷ್ಟರ ಮೇಷ್ಟರಾದದ್ದರಿಂದ ವೆಂಕಟರಾಮ ಬಟ್ಟರವರನ್ನು ಎಲ್ಲರೂ ಸಾಮಾನ್ಯವಾಗಿ ಅಪ್ಪ ಎಂದು ಕರೆಯುತ್ತಿದ್ದದ್ದು ವಾಡಿಕೆ ಅವರ ಅಕ್ಕಂದಿರು ಅವರನ್ನು ಹಾಗೆ ಕರೆಯುತ್ತಿದ್ದರು ಎಲ್ಲರೂ ಅದನ್ನು ಅನುಕರಿಸಿದರು ಒಂದು ದುಃಖ ಪ್ರಕರಣ ನನ್ನ ತಾತಂದಿರ ಅವಸಾನದ ಕಾಲದಲ್ಲಿ ಸುತ್ತಮುತ್ತ ಇದ್ದ ನಾಲ್ವರೈವರಲ್ಲಿ ವೆಂಕಟರಾಮ ಭಟ್ಟರು ಒಬ್ಬರು ನನ್ನ ತಂದೆ ಚಿಕ್ಕ ತಾತಂದಿರು ಕಣ್ಣೀರಿಟ್ಟು ಅತ್ತಂತೆ ವೆಂಕಟರಾಮ ಭಟ್ಟರು ಕಂಬನಿ ಸುರಿಸಿದರು ಅನಂತರ ನಡೆಯಬೇಕಾದ ಸಂಸ್ಕಾರ ಕಾರ್ಯಗಳಲ್ಲಿ ಪುರೋಹಿತರಾಗಿರಲು ತಾವು ಸಮರ್ಥರಾಗಿದ್ದರು ಆದುಕವನು ದುಃಖವನ್ನು ಸಹಿಸಲು ತಮ್ಮಿಂದಾಗದೆಂದು ಪದೇ ಪದೇ ಚೇಚಣ್ಣನ ಹೆಸರನ್ನು ಮೃತನೆಂದು ಹೇಳೋದು ತಮಗೆ ಅಸಾಧ್ಯವೆಂದು ಆಪ್ತರಿಗೆ ಹೇಳಿ ವೇದಮೂರ್ತಿ ಶ್ಯಾಮ ಭಟ್ಟರವರನ್ನು ಅಂದಿನ ಪೌರೋಹಿತ್ಯಕ್ಕಾಗಿ ಪ್ರಾರ್ಥಿಸಿಕೊಂಡರು ಏಳನೆಯ ದಿನದಿಂದ ಕಡೆಯ ದಿನದವರೆಗೆ ಕರ್ಮಗಳಿಗಾಗಿ ಹೆಬ್ಬಣಿಯಿಂದ ಶ್ರೀಪತಿ ಭಟ್ಟರವರನ್ನು ಕರೆಯಿಸಿದರು ಎಲ್ಲ ಕಾರ್ಯವಿಧಾನಗಳಲ್ಲೂ ವೆಂಕಟರಾಮ ಬಟ್ಟರು ಮುಂದೆ ನಿಂತು ತಾವೇ ಕರ್ತನೋ ಎಂಬಂತೆ ಆ ದುಃಖ ಪ್ರಕರಣವನ್ನು ಆಗು ಮಾಡಿಸಿದರು ವಸಿಷ್ಠ ಕಲ್ಪರು ವೆಂಕಟರಾಮ ಭಟ್ಟರು ಊರಿಗೆಲ್ಲ ಎಲ್ಲ ಜಾತಿಗಳ ಜನರು ಅವರಲ್ಲಿ ಭಕ್ತಿ ಇಟ್ಟಿದ್ದರು ಅಂತ್ಯಜರೆನಿಸಿಕೊಂಡಿದ್ದವರು ಕೂಡ ಅವರಲ್ಲಿ ಒಂದು ಕಷ್ಟ ಸುಖಗಳನ್ನು ಬಂದು ಕಷ್ಟ ಸುಖಗಳನ್ನು ಹೇಳಿಕೊಳ್ಳುತ್ತಿದ್ದದಲ್ಲದೆ ತಮ್ಮ ತಮ್ಮ ಮನಗಳಲ್ಲಿ ನಡೆಯಬೇಕಾಗಿದ್ದ ಮದುವೆ ಮೊದಲಾದ ಶಸ್ತ್ರಕರ್ಮಗಳಿಗೆ ಮುಹೂರ್ತವಿರಿಸಿಕೊಳ್ಳುತ್ತಿದ್ದರು ಮುಸಲ್ಮಾನ ಜನರು ಅವರಲ್ಲಿ ವಿಶ್ವಾಸದಿಂದ ನಡೆಯುತ್ತಿದ್ದರು ವೆಂಕಟರಾಮ ಭಟ್ಟರ ಕರ್ಮನಿಷ್ಠೆಯು ಚಾರಿತ್ರವು ಉಪಶಾಂತಿಯು ಸರ್ವಜನ ಮೈತ್ರಿಯು ಹಾಗೆ ಗೌರವ ಪ್ರೇರಕವಾಗಿದ್ದವು ನನಗೆ ತಿಳಿದ ಎಲ್ಲ ಜನರು ಅವರನ್ನು ಸಾಕ್ಷಾತ್ ವಸಿಷ್ಠರೆಂದೇ ತಿಳಿದಿದ್ದರು ದೇವಳಿಗೆಯ ಸುಮಾರಿನಲ್ಲಿ ಬರುವ ಉಮಾಮಹೇಶ್ವರ ವ್ರತದ ದಿವಸ ಅವರ ಮನೆ ಒಂದು ಜಾತ್ರೆಯ ಸ್ಥಳದಂತೆ ಕಾಣುತ್ತಿತ್ತು ಎಲ್ಲ ಜಾತಿ ಎಲ್ಲ ಕೋಮುಗಳು ಅವರ ಮನೆಗೆ ಬಂದು ಅಲ್ಲಿ ಉಮಾಮಹೇಶ್ವರ ಪೂಜೆ ನಡೆಸಿ ಪ್ರಸಾದ ತೆಗೆದುಕೊಂಡು ಹೋಗುತ್ತಿದ್ದರು ಆ ದೇವರ ನೈವೇದ್ಯಕ್ಕೆಂದು ಜನರು ತಂದೊಪ್ಪಿಸಿದ ಪಣ್ಯಾರಗಳ ಮೊಣಕಾಲಿನಷ್ಟೆತ್ತರದ ರಾಶಿಯಾಗಿ ಬೀಳುತ್ತಿದ್ದದ್ದು ಬೀಳುತ್ತಿದ್ದದ್ದನ್ನು ನಾನು ನೋಡಿದ್ದೇನೆ ಊರಿನ ಮಕ್ಕಳಿಗೆಲ್ಲ ಅದರಲ್ಲಿ ಪಾಲು ಆ ಊರಿನಲ್ಲಿ ನಟುವಾಂಗದವರ ಮನೆಗಳು ಎಂಟು ಹತ್ತು ಇದ್ದವು ಆ ಎಲ್ಲ ಮನೆಗಳವರು ವೆಂಕಟರಾಮ ಭಟ್ಟರನ್ನು ಗುರುಗಳೆಂದು ಭಾವಿಸಿ ಅವರ ಮನೆಯಲ್ಲಿ ಗೆಜ್ಜೆ ಪೂಜೆ ಮಾಡಿಸಿಕೊಳ್ಳುತ್ತಿದ್ದರು ವೆಂಕಟರಾಮ ಭಟ್ಟರಾದರು ತಾವು ಸಮಸ್ತರಿಗೂ ಪುರೋಹಿತರಾಗಿರುವುದು ತಮ್ಮ ಕುಲಕರ್ತವ್ಯವೆಂದು ನಂಬಿದ್ದವರು ರಾಮಾಯಣದ ಉಪದೇಶ ವೆಂಕಟರಾಮ ಭಟ್ಟರು ತನ್ನ ನನ್ನ ತಂದೆಗೆ ಶ್ರೀಮದ್ ರಾಮಾಯಣ ಉಪದೇಶ ಮಾಡಿದ ದಿವಸದ ಸಂಭ್ರಮ ನನ್ನ ನೆನಪಿನಲ್ಲಿ ಸ್ಫುಟವಾಗಿ ಅಂದು ವಿಜಯದಶಮಿಯ ಹಬ್ಬ ಕೋಲಾರದಿಂದ ನನ್ನ ತಾತಂದಿರು ಬಂದಿದ್ದರು ಅವರಿಗೆ ತಮ್ಮ ಮಗ ರಾಮಾಯಣ ಪಾರಾಯಣ ಮಾಡಬೇಕೆಂಬ ಉತ್ಸಾಹ ಅವರ ತಮ್ಮನಿಗೂ ಹಾಗೆ ಉತ್ಸಾಹ ಮನೆಯನ್ನು ರಂಗವಲ್ಲಿ ತೋರಣಗಳಿಂದ ಸಿಂಗದಿಸಿದ್ದರು ಐದಾರು ಮಂದಿ ವೈದಿಕ ಬ್ರಾಹ್ಮಣರು ಮುತ್ತೈದೆಯರು ಬಂದಿದ್ದರು ಓಲಗ ನಡೆಯಿತು ಬೆಳಿಗ್ಗೆ ಒಂಬತ್ತು ಗಂಟೆಯ ವೇಳೆಗೆ ಪೂಜೆ ಪಂಚಾಮೃತ ರುದ್ರಾಭಿಷೇಕ ಪೂರ್ವಕ ಸಹಸ್ರ ನಾಮಾರ್ಚನೆ ಕುಂಕುಮಾರ್ಚನೆ ಮಹಾಮಂಗಳಾರ್ತಿ ಮಂತ್ರಪುಷ್ಪಗಳು ಇವೆಲ್ಲ ಮುಗಿದ ಮೇಲೆ ಉಪದೇಶ ವೆಂಕಟರಾಮ ಭಟ್ಟರು ಕುಜಂತಂ ರಾಮರಾಮೇತಿ ವಾಲ್ಮೀಕಿ ಗಿರಿಸಂಭೂತ ವೇದ ವೇದ್ಯೆ ಪರೇ ಪುಂಸಿ ವೈದೇಹಿ ಸಹಿತಂ ಈ ಪದ್ಯಗಳನ್ನು ಪದ ಪದ ಬಿಡಿಸಿ ತಾವು ಉಚ್ಚರಿಸಿ ಬಳಿಕ ತಂದೆ ಒಂದೊಂದು ಪದ ಸಮೂಹವನ್ನು ಎರಡೆರಡು ಸಾರಿ ನುಡಿಯುವಂತೆ ಹೇಳಿದರು ಅನಂತರ ತಪಸ್ಸಾಧ್ಯಯನಿರತಂ ಈ ಸಂಕ್ಷೇಪ ಸರ್ಗವನ್ನು ಪೂರ್ತಿ ತಾವು ಹೇಳಿ ಶಿಷ್ಯನ ಬಾಯಿಯಿಂದ ಹೇಳಿಸಿದರು ಇದು ಮುಗಿಯುವ ವೇಳೆಗೆ ಮಧ್ಯಾಹ್ನ ಭೋಜನ ಕಾಲ ಹೋಳಿಗೆ ಪಾಯಸದ ಅಡಿಗೆ ಆ ರೀತಿ ಪುನಃ ಕುಂಕುಮಾರ್ಚನೆ ಪೂಜೆ ಮಾರನೆಯ ದಿನವು ವಿಶೇಷ ಪೂಜೆ ಪಾರಾಯಣಗಳು ನಡೆದವು ಇಂಥ ಸಮಾರಂಭಗಳು ಮುಳುಬಾಗಿಲಿನಲ್ಲಿ ಆಗಾಗ ನಡೆಯುತ್ತಿದ್ದವು ವೆಂಕಟರಾಮ ಶಾಸ್ತ್ರಿಗಳೆಂಬ ಘನ ವಿದ್ವಾಂಸರು ವರ್ಷೇ ವರ್ಷೇ ಕ್ರಮವಾಗಿ ರಾಮೋತ್ಸವ ನಡೆಸುತ್ತಿದ್ದರು ಇವರ ವಿಷಯವನ್ನು ಬೇರೆ ಕಡೆ ಬರೆದಿದ್ದೇನೆ ಮಾಧ್ವ ಪಂಡಿತರುಗಳ ಮನೆಗಳಲ್ಲಿ ಮಂಗಳ ಪ್ರಸ್ಥಗಳು ನಡೆಯುತ್ತಿದ್ದವು ವೈಶ್ಯಾದಿ ಜನಗಳು ರಾಮೋತ್ಸವ ಮಾಡಿಸುತ್ತಿದ್ದರು ವೆಂಕಟರಾಮ ಭಟ್ಟರು ಬಹುಶಃ ಸಾವಿರದ ಒಂಬೈನೂರ ಏಳು ಎಂಟರಲ್ಲಿ ಕಲಾಧೀನರಾದರು ವೈದಿಕರ ನಂಬಿಕೆ ವೆಂಕಟರಾಮ ಭಟ್ಟರ ವೃತ್ತಾಂತವನ್ನು ಅವರ ಜನದ ವೃತ್ತಾಂತವನ್ನು ಬರೆದಿರುವುದರಲ್ಲಿ ನಾನು ಯಾವುದೋ ಲೋಕೋತ್ತರ ಸಂಗತಿಯನ್ನು ಹೇಳ ಹೊರಟಿಲ್ಲ ಆ ಜನದ ಜೀವನ ಆ ಕಾಲಕ್ಕೆ ಸಾಮಾನ್ಯವಾದದ್ದೇ ಅಂಥ ವೈದಿಕ ಕುಟುಂಬಗಳು ಆಗ ಅಪರೂಪವಲ್ಲ ಎಷ್ಟೋ ಕಡೆ ಕೋಲಾರ ಶ್ರೀನಿವಾಸಪುರ ಚಿಕ್ಕಬಳ್ಳಾಪುರ ಮುಂತಾದ ಊರುಗಳಲ್ಲಿಯೂ ಇನ್ನು ಸಣ್ಣ ಸಣ್ಣ ಊರುಗಳಲ್ಲಿಯೂ ಅಂತ ವೈದಿಕ ಕುಟುಂಬಗಳು ಸಾಮಾನ್ಯವಾಗಿದ್ದವು ಈಗ ಎಂದರೆ ಕಳೆದ ಐವತ್ತರವತ್ತು ವರ್ಷಗಳಲ್ಲಿ ಅಂಥ ಕುಟುಂಬಗಳು ಕಡಿಮೆಯಾಗುತ್ತಿವೆ ಹಿಂದಿನ ಸಮಾಜ ಲಕ್ಷಣಗಳು ಈಗ ಅಳಿಸಿ ಹೋಗುತ್ತಿವೆ ಅದನ್ನು ಕೊಂಚ ಮಟ್ಟಿಗಾದರೂ ಗುರುತು ನನ್ನ ಉದ್ದೇಶ ಆ ಜೀವವಿನ ವಿಧಾನದಲ್ಲಿ ಎದ್ದು ಕಾಣುತ್ತಿದ್ದ ಲಕ್ಷಣಗಳು ಮುಖ್ಯವಾಗಿ ಮೂರು ನಂಬಿಕೆ ನೆಮ್ಮದಿ ವಾತ್ಸಲ್ಯ ಅವರು ದೇವರೆಂಬುದರಲ್ಲಿಯೂ ಪುಣ್ಯ ಪಾಪ ಸ್ವರ್ಗ ನರಕಗಳೆಂಬುದರಲ್ಲಿಯೂ ನಂಬಿಕೆ ಇಟ್ಟಿದ್ದರು ಅದು ಅಳವು ಗಾಡವು ಆದ ನಂಬಿಕೆ ಹೀಗೆ ನಂಬಿಕೆ ಇದ್ದಿದ್ದರಿಂದ ಅವರ ಜೀವನದಲ್ಲಿ ಒಂದು ನೆಮ್ಮದಿ ಕಾಣಬರುತ್ತಿತ್ತು ಯಾವುದಕ್ಕೂ ಪರದಾಟವಿಲ್ಲ ರಾಗದ್ವೇಷಗಳ ಅತಿಯಿಲ್ಲ ಬಂದ ಕಷ್ಟ ಸಂಕಟಗಳನ್ನು ಹೇಗೋ ಸುಧಾರಿಸಿ ಸಹಿಸಿಕೊಳ್ಳುವ ಶಕ್ತಿ ಅವರಿಗಿತ್ತು ಹೆಚ್ಚು ತೆಲ್ಲಣವಿಲ್ಲದಿದ್ದ ಕಾರಣದಿಂದ ತಮಗೆ ಇದ್ದದರಲ್ಲಿ ತಮಗೆ ಬಂದದ್ದರಲ್ಲಿ ಸಂತೋಷ ಪಡುವುದು ಅವರಿಗೆ ಸಾಧ್ಯವಾಗಿತ್ತು ನೆಮ್ಮದಿಯಿಂದ ಸಂತೋಷ ಲೋಕಸ್ನೇಹ ಹೀಗೆ ಜಗದೀಶ್ವರನ ಪ್ರಭುತ್ವದಲ್ಲಿ ನಂಬಿಕೆಯೂ ಮನಸ್ಸಿನಲ್ಲಿ ಸಮಾಧಾನವೂ ಇದ್ದದ್ದರಿಂದ ಲೋಕ ವಿಷಯದಲ್ಲಿ ಮೈತ್ರಿಯಿಂದ ನಡೆದುಕೊಳ್ಳುವುದು ಸುಲಭವಾಯಿತು ನೆರೆಯವರಿಗೆ ಈ ಹೊತ್ತು ಸಿರಿ ಬಂದಿತೆಂದರೆ ಅದನ್ನು ನೋಡಿ ಕರುಬಿಲ್ಲ ದೇವರು ದಯ ಮಾಡಿದರೆ ನನ್ನ ನಮಗೂ ನಾಳೆ ಸಿರಿ ಬಂದಿತ್ತು ದೇವರ ದಯೆ ದೊಡ್ಡದು ಅದು ಅವರಿಗೆ ಬಂದಿತ್ತು ನಾವು ಸಂತೋಷ ಪಡೋಣ ಕಷ್ಟ ಬಂದಿತ್ತು ಅಯ್ಯೋ ಅದು ಪಾಪ ಫಲ ನಮಗೂ ಅದು ತಪ್ಪಿದ್ದಲ್ಲ ಅವರ ಕಷ್ಟದ ಹೊರೆಯನ್ನು ನಮ್ಮಿಂದಾದಷ್ಟು ಹಗುರ ಮಾಡೋಣ ಇದು ಲೋಕಸ್ನೇಹ ಈ ಲೋಕಸ್ನೇಹ ಬರುವುದು ಮನಸ್ಸು ವಿಶಾಲವಾದಾಗ ಮನಸು ವಿಶಾಲವಾಗುವುದು ನೆಮ್ಮದಿ ಇದ್ದಾಗ ನೆಮ್ಮದಿ ಬರುವುದು ನಂಬಿಕೆ ಪೂರ್ಣ ನಂಬಿಕೆಯಾದಾಗ ಇದು ಐವತ್ತರವತ್ತು ವರ್ಷ ಹಿಂದಿನ ಜೀವನದ ಅವಲೋಕನದಿಂದ ತೋರಿಬರುತ್ತದೆ ನಮ್ಮ ಮೋಟಾರ್ ಆಟಮ್ ಯುಗದಲ್ಲಿ ಈಗಿನ ಗಡಿಬಿಡಿಯಲ್ಲಿ ಇಂದಿನ ಬಾಳಿನ ಹೋರಾಟದಲ್ಲಿ ಈ ಖಾಲಿ ಗಲಾಟೆಯಲ್ಲಿ ಈಗಿನ ಫೇಸ್ ಪೌಡರ್ ಟೂತ್ ಪೇಸ್ಟ್ಗಳ ಸಂಭ್ರಮದಲ್ಲಿ ನೆಮ್ಮದಿಯ ಕಾಲ ಹೊಂದಿತ್ತೆಂಬುದನ್ನು ನಾವು ಮನಸ್ಸಿಗೆ ತಂದುಕೊಂಡರೆ ಅದರಿಂದ ನೆಮ್ಮದಿಯ ಸ್ವರೂಪ ಕೊಂಚವಾದರೂ ನಮ್ಮ ಮನಸ್ಸಿಗೆ ಬಂದಿತೇನೋ ಎಂದು ನನ್ನ ಚಪಲ ಯಥಾವೃಕ್ಷ ಸಂಪುಷ್ಟಿ ತಸ ದೂರದ್ಗಂಧೋ ವಾತ್ಯೇಮ ಪುಣ್ಯಸ್ಯ ಕರ್ಮಣೋ ದೂರದ್ಗಂಧೋ ವಾತಿ